ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓ ಶಿವಪುರಾಣ ಮೊದಲನೆಯ ವಿದ್ಯೇಶ್ವರ ಸಮಿತಿಯ ಮೊದಲನೆಯ ಅಧ್ಯಾಯವನ್ನು ಚಿಂತನೆ ಮಾಡ್ತಾಯಿದ್ದೇವೆ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಚ ಇಲ್ಲಿ ಏನೇನು ಮಾಡ್ತಾರೆ ಕಲಿಯುಗದಲ್ಲಿ ಅನ್ನೋತಕ್ಕಂಥ ವಿಚಾರಗಳು ಬರ್ತಾಯಿದೆ ಯಾರಿಯಾರು ಹೇಗೆ ಯಾವ ಯಾವ ವರ್ಣದವರು ಬ್ರಾಹ್ಮಣ ಕ್ಷತ್ರ ವಿಶೇಷಾದಿಗಳು ಯಾವ ರೀತಿ ತಮ್ಮ ವರ್ಣಾಶ್ರಮ ಧರ್ಮಗಳನ್ನು ಬಿಟ್ಟು ಅಧರ್ಮ ಮಾರ್ಗ ನಿರತರಾಗಿರ್ತಾರೆ ಅಂತಕ್ಕಂಥದ್ದು ಹಾಗೇ ಮುಂದೆ ಹೇಳ್ತಾನೆ ಸೂತಮ ಮುನಿ ಶೌನಕಾದಿಗಳಿಗೆ ಅಂದರೆ ವ್ಯಾಸರು ಮೂಲ ಸೂತ ಪುರಾಣಿಕರಿಗೆ ಹೇಳುವಂಥದ್ದು ಅದನ್ನು ಸೂತಪುರಾಣಿಕರು ಇವರಿಗೆ ಹೇಳುವಂಥದ್ದು ಸುಭೂಪಕೃತಯೋದಂಭ ಸುಧಾ ಮಹಾಮದ ಸುಧಾತಾರೋ ಮಹಾಮದ ವಿಪ್ರಾದೀನ್ ಸೇವಕಾನ್ ಮನ್ಯಮ ನಿಜ ಪ್ರಭು ಅಂದ್ರೆ ಇಲ್ಲಿ ಏನು ಹೇಳ್ತಾನೆ ರಾಜರುಗಳು ಯಾವ ರೀತಿ ಇರ್ತಾರೆ ಸುಭೂಪ ಕೃತಯ ದಂಭಾಹ ರಾಜ ವೇಷದಲ್ಲಿರತಕ್ಕಂಥವರು ಕ್ಷತ್ರಿಯರು ಸು ಒಳ್ಳೆಯ ಭೂಪ ಭೂಮಿಯ ಪತಿ ಭೂಪತಿ ಆ ಕೃತಯ ಒಳ್ಳೆಯ ರಾಜರು ಎನ್ನತಕ್ಕಂಥ ನಾಟಕ ದಂಭಾಹ ದಂಭಾಚಾರಯುಕ್ತರು ಆಡಂಬರ ತೋರಿಕೆಯ ತೋರಿಕೆಯಲ್ಲಿ ಒಳ್ಳೆಯ ರಾಜರುಗಳು ಅಂತೇಳಿ ಹೇಳಿದಾಗೆ ಸುದಾತಾರೋ ಮಹಾಮದಾಹ ಹಾಗೆ ಈ ಡಂಬಕ್ಕಾಗಿ ಅಂದರೆ ಆಡಂಬರ ಪ್ರದರ್ಶನಕ್ಕಾಗಿ ಸುದಾತಾರ ಒಳ್ಳೆಯ ದಾನ ಕರ್ಮಗಳಲ್ಲಿ ನಿರ್ತರಾದವರು ದೊಡ್ಡ ದೊಡ್ಡ ದಾನ ಎಷ್ಟು ಕೋಟಿ ಕೊಟ್ಟಿದ್ದೇನೆ ಎಷ್ಟು ಲಕ್ಷ ಕೊಟ್ಟಿದ್ದೇನೆ ಅಂಥೇಳಿ ಅಲ್ಲಿ ಸ್ವರ್ಣ ಫಲಕ ಹಾಕಿಸುವಂಥದ್ದು ಹೆಸರು ಕೆತ್ತಿಸುವಂಥದ್ದು ದಾನಿಗಳು ಅಂಥೇಳಿ ಮಹಾಮದಾಹ ಅಹಂಕಾರ ಮದ ಭರಿತರಾದಂಥವರು ಇಷ್ಟು ಕೊಟ್ಟಿದ್ದೇನೆ ಅಂಥೇಳಿ ಅಂದರೆ ಅದು ಪ್ರೇಯಸ್ ಅಂತ ಹೇಳ್ತಾರೆ ಲೌಕಿಕ ಕೀರ್ತಿ ಲೌಕಿಕವಾಗಿ ತಾನು ಒಂದು ಏನಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ ಯಾವುದೇ ರೀತಿಯಲ್ಲಿ ಆಗ್ಬೋದು ಪ್ರಸಿದ್ಧನಾಗುವಂಥೇಳಿ ಹೇಳುವಂಥದ್ದೊಂದು ಚಾಟುಕ್ತಿ ಅಂದರೆ ಒಂದು ಹಾಸ್ಯದ ನುಡಿ ಒಂದು ವ್ಯಂಗ್ಯೋಕ್ತಿ ಅಂತ ಹೇಳ್ಬೋದು ಏನೇ ಮಾಡಿದರೂ ಹೆಸರು ವಾಸಿ ಆಗಬೇಕು ಎನ್ನತಕ್ಕಂಥದ್ದು ಪ್ರದರ್ಶನ ವಿಪ್ರಾದೀನ್ ಸೇವಕಾನ್ ಮತ್ತು ಈ ಕ್ಷತ್ರಿಯರೆನಿಸಿಕೊಂಡವರು ಯಾರಿದ್ದಾರೋ ಅವರು ವಿಪ್ರಾದಿಗಳನ್ನು ಅಂದರೆ ಬ್ರಾಹ್ಮಣರನ್ನು ಮತ್ತಾದವರನ್ನು ಸೇವಕರು ಅಂತೇಳಿ ಉಳಿದವರನ್ನೆಲ್ಲ ಸೇವಕರು ತಾವೇ ನಿಜವಾದ ಪ್ರಭುಗಳು ವನ್ಯಮಾನ ನಿಜಂ ಪ್ರಭುಂ ತಮ್ಮಂತಾವು ನಿಜವಾದ ಒಡೆಯರು ತಾವು ಹೇಳಿದಾಗೆ ಬಾಕಿ ಉಳಿದವರೆಲ್ಲ ಕೇಳಬೇಕು ಅಂಥೇಳಿ ಭಾವಿಸಿದವರಾಗಿರ್ತಾರೆ ಅಂದರೆ ಇಲ್ಲಿ ವಿಪ್ರ ಅಂತೇಳಿ ಹೇಳಿದರೆ ವಿಶೇಷೇಣ ಪ್ರಾತಿ ಪೂರಯತಿ ಷಟ್ ಕರ್ಮಾಣಿ ಇದು ವಿಪ್ರಹ ವಿಪ್ರಾ ಅಂತೇಳಿ ವಿಶೇಷವಾದವಾದ ರೀತಿಯಲ್ಲಿ ಷಟ್ ಆರು ಕರ್ಮಗಳನ್ನು ಪೂರೈಸುವಂಥವರು ನೆರವೇರಿಸುವಂಥವರು ಅನುಷ್ಠಾನ ಮಾಡುವಂಥವರು ನಿತ್ಯವಾಗ ನಿತ್ಯವೂ ಕೂಡ ಅಂಥವ್ರು ವಿಪ್ರ ವಿಶೇಷಣ ಪ್ರಾತಿ ಪೂರಯತಿ ಪ್ರಾತಿ ಅಂದರೆ ಪು ಪೂರಯತಿ ಷಟ್ಕರ್ಮಾಣಿ ಇದು ವಿಪ್ರಹ ಅಂತೇಳಿ ವಿಪ್ರ ಶಬ್ದ ಹೇಳ್ತಾರೆ ಶಬ್ದಕಲ್ಪಧ್ರೂಮದಲ್ಲಿ ಹೀಗೆ ಈ ಷಟ್ಕರ್ಮಗಳು ಯಾವುದು ಈಗಾಗಲೇ ನಾವು ಹೇಳಿದ ಹಾಗೆ ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹ ಅಂದರೆ ಯಜನ ತಾನು ತನಗಾಗಿ ಯಜ್ಞ ಮಾಡುವಂಥದ್ದು ಪ್ರತಿನಿತ್ಯ ತನ್ನ ಅನುಷ್ಠಾನ ರೂಪವಾಗಿ ನಿತ್ಯಾನುಷ್ಠಾನ ಯ ಅಗ್ನಿಹೋತ್ರ ವೈ ವೈಶ್ವದೇವ ಇತ್ಯಾದಿ ಅಗ್ನಿ ಕಾರ್ಯ ಮುಂತಾದವನ್ನು ಮಾಡುವಂಥದ್ದು ಯಾವ ಅಂದರೆ ಇನ್ನೊಬ್ಬರಿಗೆ ಯಜ್ಞಾದಿಗಳನ್ನು ಮಾಡಿಸುವಂಥದ್ದು ವಿವಿಧ ಯಜ್ಞಗಳನ್ನು ಅಂದರೆ ಇಷ್ಟ ಕಾಮ್ಯ ಯಜ್ಞಗಳು ಅಂದರೆ ಯಾವುದೇ ಇಷ್ಟಾರ್ಥ ಸಿದ್ಧಿಗಾಗಿರ್ಬೋದು ಅಥವಾ ಭಕ್ತಿಯಿಂದ ಇರ್ಬೋದು ಯಾವುದೋ ಉದ್ದೇಶಕ್ಕಾಗಿ ಇರ್ಬೋದು ಮಾಡತಕ್ಕಂತಹ ಯಜನ ಮಾಡಿಸುವಂಥದ್ದು ಯಾಜನ ಆಮೇಲೆ ಅಧ್ಯಯನ ಅಧ್ಯಾಪನ ಅಧ್ಯಯನ ಅಂದರೆ ಸ್ವಾಧ್ಯಾಯ ತಾನೆ ಸ್ವತಃ ಅಧ್ಯಯನ ಮಾಡುವಂಥದ್ದು ತನಗೋಸ್ಕರ ಅಧ್ಯಾಪನ ಅಂದರೆ ಇನ್ನೊಬ್ರಿಗೆ ಹೇಳಿಕೊಡುವಂಥದ್ದು ಅದು ದಾನ ಪ್ರತಿಗ್ರಹ ಅಂದರೆ ದಾನ ಕೊಡುವಂಥದ್ದು ಆಮೇಲೆ ದಾನವನ್ನು ಪ್ರತಿಗ್ರಹ ಅಂದರೆ ಸ್ವೀಕರಿಸುವಂಥದ್ದು ಇನ್ನೊಬ್ಬರಿಂದ ಇದಾರು ಷಟ್ಕರ್ಮ ಗಳು ವಿಪ್ರನಿಗೆ ಅಥವಾ ಬ್ರಾಹ್ಮಣನಿಗೆ ಹೇಳಲ್ಪಟ್ಟಂತಹದ್ದು ಹಾಗೆ ಅದನ್ನು ಅಷ್ಟನ್ನು ವಿಪ್ರನು ಅಂತೇಳಿ ಹೇಳಿದ್ದಾರೆ ಅಂತಹವರು ಕೂಡ ತಮ್ಮ ಸೇವಕರು ಎಲ್ಲರೂ ಕೂಡ ಸೇವಕರು ತಾವೇ ನಿಜವಾದ ಪ್ರಭುಗಳು ಅಂತೇಳಿ ಒಡೆಯರು ಅಂತೇಳಿ ಕ್ಷತ್ರಿಯರು ಮಹಾ ದರ್ಪದಿಂದ ಒಬ್ಬಿದವರಾಗಿರ್ತಾರೆ ಕಲಿಯುಗದಲ್ಲಿ ಸ್ವಧರ್ಮರಹಿತಾ ಮೂಢ ಸಂಕರ ಕ್ರೂರಬುದ್ಧಯ ಕ್ರೂರಬದ್ಧಯ ಕ್ರೂರಬುದ್ಧಯ ಕ್ರೂರವಾದ ಬುದ್ಧಿಗಳು ಅಂದರೆ ಕ್ರೂರಿಗಳಾಗಿರ್ತಾರೆ ಕ್ರೂರವಾದ ಮನಸ್ಸುಳ್ಳವರು ಸ್ವಧರ್ಮವನ್ನು ಬಿಟ್ಟಂಥವರು ಮೂಢರು ಮೂಢಬುದ್ಧಿಯಿಂದ ಸಂಕರಾಹ ಅಂದರೆ ಅದನ್ನು ಕೂಡಿದವರಾಗಿ ಒಬ್ಬರನ್ನೊಬ್ಬರ ಧರ್ಮಗಳನ್ನು ಒಬ್ಬರ ಧರ್ಮಗಳನ್ನು ಮತ್ತೊಬ್ಬರು ಮಾಡ್ತಾರೆ ಹೀಗೆ ಚಾತುರ್ವರ್ಣ್ಯಂ ಮಯಾಶಿಷ್ಟಂ ಗುಣಕರ್ಮ ವಿಭಾಗಶಃ ಅಂಥೇಳಿ ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ ಆದರೆ ಅಂದರೆ ಅವರವರ ಗುಣ ಸ್ವಭಾವಗಳನ್ನು ಅವರವರು ಮಾಡುವ ಕರ್ಮಗಳನ್ನು ಅನುಸರಿಸಿ ಯಾವ ವರ್ಣ ಬ್ರಾಹ್ಮಣ ವರ್ಣವೋ ಕ್ಷತ್ರಿಯವೋ ವೈಶ್ಯ ಶೂದ್ರವರ್ಣ ಅಂತೇಳಿ ಬ್ರಹ್ಮವರ್ಣ ಬ್ರಹ್ಮವರ್ಣ ಅಂದರೆ ಈಗಾಗಲೇ ನಾವು ಹೇಳಿದಾಗೆ ಈ ಷಟ್ಕರ್ಮಗಳನ್ನು ಮಾಡತಕ್ಕಂಥವ್ರು ಇನ್ನು ಕ್ಷಾತ್ರವರ್ಣ ಆಗಲೇ ಹೇಳಿದೆವು ರಕ್ಷಣೆ ಮಾಡುವಂಥದ್ದು ಎಲ್ಲರನ್ನು ವೈಶ್ಯವರ್ಣ ಅಂತ ಹೇಳಿದರೆ ಕೃಷಿ ಗೌರಕ್ಷ ವಾಣಿಜ್ಯಂ ಪಶುಪಾಲನೆ ಕೃಷಿ ಮತ್ತು ವ್ಯಾಪಾರ ಇದು ಮುಖ್ಯವಾಗಿ ವೈಶ್ಯಕರ್ಮ ಆಮೇಲೆ ಶೂದ್ರ ಕರ್ಮ ಅಂದರೆ ಸೇವಾವೃತ್ತಿ ಅಂದರೆ ಸೇವಾ ಹಿ ಪರಮೋಧರ್ಮ ಉದಾಹರಣೆಗೆ ಈಗಿನ ಕಾಲಕ್ಕೆ ನಾವು ಅನ್ವಯಿಸೋದಿದ್ರೆ ಸರ್ಕಾರಿ ನೌಕರಿ ಇದು ಸೇವೆ ಅಂದರೆ ಸಂಬಳಕ್ಕಾಗಿ ದುಡಿಯುವಂಥದ್ದು ಸೇವಾವರ್ತಿ ಅದು ಶೂದ್ರ ಕರ್ಮ ಹೀಗೆ ನಾಲ್ಕು ರೀತಿಯಂತಹ ವರ್ಣಾಶ್ರಮ ಧರ್ಮಗಳು ಇಲ್ಲಿ ಆ ಆಯಾಯ ಧರ್ಮಗಳನ್ನು ಬಿಟ್ಟು ಸಂಕರ ಮಿಶ್ರ ಕರ್ಮಗಳು ಈ ಕಲಿಯುಗದಲ್ಲಿ ಹಾಗೆ ನೋಡಿ ಹುಟ್ಟುವಾಗ ಒಂದಿರ್ತದೆ ಜಾತಿಯೊಂದು ಅವ್ರು ಮಾಡೋ ಕರ್ಮ ಇನ್ನೊಂದು ಹೀಗೆ ಈ ವರ್ಣ ಆಶ್ರಮ ಧರ್ಮ ಏನಂಥದ್ದೆಲ್ಲ ಉಚ್ಛಾಯವಾಗಿದ್ದಂಥದ್ದು ಈಗ ಇಲ್ಲಿ ನೀಚ ಎಲ್ಲ ಕಡಿದು ಹೋಗಿರ್ತದೆ ಅವಿಚ್ಛಿನ್ನವಾಗಿ ಇರಬೇಕಾದದ್ದು ವಿಚ್ಛಿನ್ನವಾಗಿ ಬಿಡ್ತದೆ ಸಂಪ್ರದಾಯಗಳೆಲ್ಲ ಆಮೇಲೆ ಮಹಾಭಿಮಾನಿನ ಹಾಗೆ ಮಹಾಗರ್ವದಿಂದ ಕೂಡಿದವರಾಗಿ ನಿತ್ಯಂ ಚತುರ್ವರ್ಣ ವಿಲೋಪಕಾಹ ಮಹಾಭಿಮಾನಿನೋ ನಿತ್ಯಂ ಚತುರ್ವರ್ಣ ವಿಲೋಪಕಾಹ ನಾಲ್ಕು ವರ್ಣದ ಧರ್ಮಗಳನ್ನು ಕೂಡ ಮೀರಿ ನಡೆತಕ್ಕಂಥವರೇ ಇರ್ತಾರೆ ಲೋಕದಲ್ಲಿ ಯಾವ ಒಂದು ವರ್ಣಕ್ಕೂ ಸೇರಿದವರಾಗಿ ಕಾಣುವುದಿಲ್ಲ ಅವ್ರು ಮಾಡುವಂಥ ಆಚಾರ ವಿಚಾರಗಳು ಕರ್ಮಗಳು ಇತ್ಯಾದಿಗಳಲ್ಲಿ ಸುಕುಲೀನಾನ್ ನಿಜಾನ್ ಮತ್ವಾ ಚತುರ್ವರ್ಣಿವರ್ತನಾ ಸರ್ವರ್ಣ ಭ್ರಷ್ಟಕರ ಮೂಢ ಸತ್ಕರ್ಮಾರಿಣಃ ಸುಕುಲೀನಾನ್ ನಿಜಾನ್ ಮತ್ವಾ ತಾವೇ ಉತ್ತಮ ಕುಲದಲ್ಲಿ ಹುಟ್ಟಿದಂಥವರು ನಿಜವಾಗಿ ಬೇರೆ ಯಾರಲ್ಲ ನಾವೇ ಶ್ರೇಷ್ಠರು ಅಂತೇಳಿ ತಿಳಿಯುವಂಥವ್ರು ಎಲ್ಲರೂ ಕೂಡ ನಮ್ಮದೇ ಕುಲಶ್ರೇಷ್ಠ ನಮ್ಮ ಗೋತ್ರ ಶ್ರೇಷ್ಠ ನಮ್ಮ ಜಾತಿ ಶ್ರೇಷ್ಠ ಹ್ಞೂ ನಮ್ಮ ಧರ್ಮಶ್ರೇಷ್ಠ ಹ್ಞೂ ನಮ್ಮ ದೇಶ ಶ್ರೇಷ್ಠ ನಮ್ಮ ರಾಜ್ಯ ಶ್ರೇಷ್ಠ ನಾವು ಮನುಷ್ಯರು ಶ್ರೇಷ್ಠ ಬೇರೆ ಪ್ರಾಣಿಗಳಿಗಿಂತ ಹೀಗೆ ಎಲ್ಲವೂ ಕೂಡ ನಾನು ನಾವು ನಾವೇ ಶ್ರೇಷ್ಠ ಎಂತಕ್ಕಂಥದ್ದು ಚೂಕುಲ್ ನಿಜಾನ್ ಮತ್ವಾ ತಾವೇ ನಿಜವಾಗಿ ಶ್ರೇಷ್ಠರು ಎನ್ನತಕ್ಕಂಥದ್ದನ್ನು ತಿಳಿ ಈ ರೀತಿಯಾಗಿ ತಿಳಿಯುವಂಥವ್ರು ಚತುರ್ವರ್ಣೈರ್ಭಿವರ್ತನಾ ಚತುರ್ವರ್ಣಾಶ್ರಮ ನಾಲ್ಕು ವರ್ಣಗಳ ಆಶ್ರಮ ಧರ್ಮಗಳು ಏನಿದೆ ನಾಲ್ಕು ವರ್ಣಧರ್ಮಗಳು ಬೇರೆ ಆಶ್ರಮ ಧರ್ಮಗಳು ಬೇರೆ ಅಂದರೆ ಈಗ ನಾಲ್ಕು ವರ್ಣಗಳು ಈಗಾಗಲೇ ಬ್ರಹ್ಮಕ್ಷಾತ್ರ ವೈಶೇಷೂದ್ರ ಇದ್ದರೆ ನಾಲ್ಕು ಆಶ್ರಮಗಳು ಯಾವುದೂ ಬ್ರಹ್ಮಚರ್ಯ ಗೃಹಸ್ಥ ಅಥವಾ ಗಾರ್ಹಸ್ಥ್ಯ ವಾನಪ್ರಸ್ಥ ಸಂನ್ಯಾಸ ಇದು ನಾಲ್ಕು ಆಶ್ರಮಗಳು ಈ ನಾಲ್ಕು ಆಶ್ರಮಗಳಲ್ಲಿ ನಾಲ್ಕು ಧರ್ಮಗಳು ಬೇರೆ ಬೇರೆ ಇರ್ತದೆ ಆಶ್ರಮ ಮನೆ ಬ್ರಹ್ಮಚಾರ್ಯ ಮನೆ ಯಾವುದು ಗುರುಕುಲ ಗುರುನಿವಾಸ ವಿದ್ಯಾಭ್ಯಾಸ ಮಾಡುವಂಥದ್ದು ಗೃಹಸ್ಥಾನದ್ದು ಮನೆ ಸ್ವಂತ ತನ್ನದೇ ಸಂಸಾರ ವನಪ್ರಸ್ಥಾಶ್ರಮಿಯ ಮನೆ ಅರಣ್ಯ ವನವಾಸ ಸನ್ಯಾಸಿ ಅವನಿಗೆ ಅನಿಕೇತನ ಮನೆಯಿಲ್ಲ ಅಂದರೆ ಪರಿವ್ರಾಟ್ ಸದಾ ಪರಿವಜನೆ ಮಾಡ್ತಾ ಇರ್ತಕ್ಕಂಥವನ್ನ ಸುತ್ತಾಡ್ತಾ ಸನ್ಯಾಸಿ ಒಂದೇ ಕಡೆ ಒಂದು ದಿನಕ್ಕಿಂತ ಹೆಚ್ಚು ಎರಡು ದಿನಕ್ಕಿಂತ ಹೆಚ್ಚು ನಿಲ್ಲದೆ ಸದಾ ಸುತ್ತಾಡ್ತಾ ಸನ್ಯಾಸಿ ಹೀಗೆ ಇದು ನಾಲ್ಕು ಆಶ್ರಮಗಳು ಹಾಗೆ ನಾಲ್ಕು ವರ್ಣಗಳು ಈಗಾಗಲೇ ನಾವು ಬ್ರಹ್ಮಕ್ಷೇತ್ರ ವಿಶೇಷ ಹೇಳಿದೆವು ಇವೆಲ್ಲವನ್ನು ಮೀರಿ ನಡೀತಾ ಇರ್ತಾರೆ ಎಲ್ಲವನ್ನು ಧರ್ಮಗಳನ್ನು ಕಿಡಿಸಿ ಅದನ್ನು ಮೀರಿ ನಡೀತಾ ಇರ್ತಾರೆ ಕಲಿಯುಗದಲ್ಲಿ ಅಂತ ಹೇಳಿ ಸುಕುಲೀನಾನ್ ನಿಜಾನ್ ಮತ್ವಾ ಚತುರ್ವರ್ಣ ವಿವರ್ತನಾ ಸರ್ವವರ್ಣ ಭ್ರಷ್ಟಕರ ಮೂಢಾ ಸತ್ಕರ್ಮಾರಿಣ ಅಂದರೆ ಸತ್ಕರ್ಮಗಳನ್ನು ಮಾಡ್ತಾ ಇದ್ದೇವೆ ಅನ್ನೋ ಭ್ರಾಂತಿಯಿಂದ ಇರ್ತಾರೆ ಯಾವುದು ಸತ್ಕರ್ಮ ಅಂತ ಹೇಳಿದರೆ ಸ್ವಧರ್ಮೇ ನಿಧನಂ ಶ್ರೇಯ ತನ್ನ ಧರ್ಮ ಯಾವುದು ಅದು ಕೆಟ್ಟದೇ ಇರ್ಬೋದು ಅಥವಾ ನೀಚವೇ ಇರ್ಬೋದು ಬೇರೆಯವರದಕ್ಕಿಂತ ಆದರೂ ಅದರಲ್ಲೇ ಮರಣ ಹೊಂದುವಂಥದ್ದು ಅಂದರೆ ಅದನ್ನೇ ಆಚರಿಸ್ತಾ ಸಾಯುವವರಿಗೆ ಬದುಕುವಂಥದ್ದು ಶ್ರೇಯಸ್ಸು ಅಂತೇಳಿ ಕೃಷ್ಣಗೌಡ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಅಂದರೆ ಯಾವ ಕರ್ಮವೂ ಕೂಡ ಪರಿಪೂರ್ಣವಲ್ಲ ಎಲ್ಲದರಲ್ಲೂ ಲೋಪ ಇದ್ದೇ ಇದೆ ಅಂದರೆ ದೋಷಗಳು ಲೋಪದೋಷಗಳು ಇದ್ದೇ ಇದೆ ಹಾಗಾಗಿ ಇನ್ನೊಬ್ಬರ ಧರ್ಮವೇ ಶ್ರೇಷ್ಠ ಅಂತೇಳಿ ಕಂಡು ನಮ್ಮದನ್ನು ಬಿಟ್ಟು ಇನ್ನೊಬ್ರದನ್ನು ಮಾಡೋದಲ್ಲ ಅದು ದೊಡ್ಡ ತಪ್ಪು ದೊಡ್ಡ ಪಾಪ ಅದರಿಂದ ನಮ್ಮ ಧರ್ಮವನ್ನೇ ನಾವು ಆಚರಿಸ್ಬೇಕು ಧರ್ಮ ಅಂತೇಳಿದರೆ ನಮ್ಮ ಕರ್ತವ್ಯಗಳು ಏನಿದೆ ಅದು ನಮ್ಮ ಹುಟ್ಟು ಧರ್ಮ ಅಂದರೆ ಹುಟ್ಟು ಕರ್ತವ್ಯಗಳು ಇರ್ಬೋದು ನಮ್ಮ ಜನ್ಮದಿಂದ ಬಂದಂಥದ್ದು ಅಥವಾ ನಮ್ಮ ವೃತ್ತಿ ಧರ್ಮ ಇರ್ಬೋದು ಧರ್ಮದಲ್ಲಿ ಅನೇಕ ಇದೆ ಈಗಾಗಲೇ ಹೇಳಿದ ವರ್ಣಧರ್ಮ ಆಶ್ರಮ ಧರ್ಮಗಳು ಅಲ್ಲದೆ ವೃತ್ತಿ ಧರ್ಮ ಪ್ರವೃತ್ತಿ ಧರ್ಮ ನಮ್ಮ ನಮ್ಮ ಪ್ರವೃತ್ತಿಗಳು ಬೇರೆ ಬೇರೆ ಇರ್ತದೆ ಅದಕ್ಕೆ ಸರಿಯಾದ ನ್ಯಾಯವನ್ನು ಒದಗಿಸುವಂಥದ್ದು ವೃತ್ತಿಗೆ ಸರಿಯಾದ ನ್ಯಾಯವನ್ನು ಒದಗಿಸುವಂಥದ್ದು ಹಾಗೇ ಬೇರೆ ಬೇರೆ ಧರ್ಮಗಳು ಇರ್ತವೆ ದೇಶ ಧರ್ಮ ಕಾಲಧರ್ಮ ಈಗ ಕಲಿಯುಗಕ್ಕೊಂದು ಧರ್ಮ ಇರ್ತದೆ ಕೃತಯುಗಕ್ಕೆ ಇನ್ನೊಂದು ಧರ್ಮ ಇರ್ತದೆ ಬೇರೆ ಬೇರೆ ಕಾಲಧರ್ಮ ದೇಶ ಧರ್ಮ ಈ ನಮ್ಮ ದೇಶಕ್ಕೊಂದು ಕಾನೂನು ಇರ್ತದೆ ಇನ್ನೊಂದು ದೇಶದಲ್ಲಿ ಇನ್ನೊಂದು ಇರ್ತದೆ ಧರ್ಮ ಇಲ್ಲಿ ಇದು ಲೆಫ್ಟಲ್ಲಿ ರೋಡಿನ ಎಡಭಾಗದಲ್ಲಿ ಡ್ರೈವಿಂಗ್ ಒಂದು ವೆಹಿಕಲ್ ಹೋಗುವಂಥದ್ದು ಇನ್ನೊಂದು ಯಾವುದು ಯುರೋಪಿಯನ್ ಕಂಟ್ರಿಯಲ್ಲೋ ಅಮೇರಿಕಾದಲ್ಲಿಯೋ ಅಲ್ಲಿ ರೋಡಿನ ಬಲಭಾಗದಲ್ಲಿ ಹೋಗುವಂಥ ರಸ್ತೆಯ ಬಲಭಾಗದಲ್ಲಿ ವಾಹನಗಳು ಹೋ ಹೋಗುವಂಥದ್ದು ಬಲ ಆ ರೀತಿ ಟ್ರಾಫಿಕ್ ರೂಲ್ಸ್ ಇರ್ಬೋದು ಹೀಗೆ ಅದು ಧರ್ಮ ಅದು ಲೌಕಿಕ ವ್ಯವಹ ಧರ್ಮ ಇದು ವ್ಯತ್ಯಾಸ ಆಗ್ತಾ ಹೋಗ್ತದೆ ಸ್ಥಳದಿಂದ ಸ್ಥಳಕ್ಕೆ ಕಾಲದಿಂದ ಕಾಲಕ್ಕೆ ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯಕ್ತಿಯಿಂದ ವ್ಯಕ್ತಿಯೇ ಕೂಡ ಒಬ್ಬೊಬ್ಬರ ಧರ್ಮ ಒಂದೊಂದು ವ್ಯಕ್ತಿ ಧರ್ಮ ಅಂದರೆ ಆ ಆಯಾಯ ಪಾತ್ರನ ಅವನಿಗೆ ಯೋಗ್ಯವಾದಂಥ ಧರ್ಮ ಈಗ ಕೃಷಿ ಕರ್ಮ ಮಾಡ್ತಕ್ಕಂಥ ಒಂದು ಧರ್ಮ ಬೇರೆ ಇದೆ ಕೃಷಿ ಧರ್ಮ ಯಾವ ರೀತಿ ಒಬ್ಬ ವೈದ್ಯನ ಧರ್ಮ ಏನು ಒಬ್ಬನ ತಂತ್ರಜ್ಞ ಒ ಅಧ್ಯಾಪಕ ಹೀಗೆ ಒಬ್ಬೊಬ್ಬರ ಒಂದು ವೃತ್ತಿಯಲ್ಲಿ ಒಂದೊಂದು ಧರ್ಮ ಇರ್ತದೆ ಯಾವ ರೀತಿರ್ತಕ್ಕಂಥದ್ದು ಅದಕ್ಕೆ ಆದಂತಹ ಒಂದು ನೀತಿ ನಿಯಮಗಳು ಇರ್ತವೆ ಹಾಗೆ ಅದನ್ನೆಲ್ಲ ಮೀರಿರ್ತಾರೆ ಕಲಿಯುಗದಲ್ಲಿ ಅಂತೇಳಿ ಹೇಳುವಂಥದ್ದು ಸ್ತ್ರೀಯಶ್ಚ ಪ್ರಾಯಶೋ ಭ್ರಷ್ಟ ಭರ್ತೃವ ಜ್ಞಾನಕಾರಿಕ ಶ್ವಶುರದ್ರೋಹ ಕಾರಿಣ್ಯೋ ನಿರ್ಭಯ ಮಲಿನಾಸನ ಅಂದರೆ ಸ್ತ್ರೀಯರು ಈ ಕಲಿಕಾಲದಲ್ಲಿ ಪ್ರಾಯಶಃ ಭ್ರಷ್ಟರಾಗಿರ್ತಾರೆ ಸಾಧಾರಣವಾಗಿ ಪತಿಗೆ ಅವಮಾನವನ್ನು ಮಾಡ್ತಾ ಭರ್ತೃ ಅವಜ್ಞಾನ ಕಾರಣ್ಯ ಭರ್ತೃ ಅಂದರೆ ಭರ್ತಾ ಪತಿ ಅವಜ್ಞೆ ಅಂದರೆ ತಿರಸ್ಕಾರ ಅವಮಾನ ಮಾಡತಕ್ಕಂಥದ್ದು ಸ್ತ್ರೀಯರು ಪತ್ನಿಯರು ತಮ್ಮ ಗಂಡ ಗಂಡನಿಗೆ ಕಲಿಯುಗದಲ್ಲಿ ಶ್ವಶುರದ್ರೋಹಕಾರಿಣ್ಯ ಹಾಗೆ ಮಾವ ಅತ್ತೆಯ ಇವರಿಗೆ ಅತ್ತೆ ಮಾವಂದ್ರಿಗೂ ಕೂಡ ದ್ರೋಹ ಮಾಡೋದು ಎಣಯಿಸುವಂಥವರು ದ್ರೋಹ ಮಾಡುವಂಥವರು ನಿರ್ಭಯ ಮಲಿನಾಸನಾರ್ಭಯರು ಅವರಿಗೆ ಲಜ್ಜೆ ನಾಚಿಕೆ ಭಯ ಏನತಕ್ಕಂಥದ್ದು ಇಲ್ಲ ಯಾವ ವಿಷಯದಲ್ಲೂ ಕೂಡ ಈ ಕಾಲ ಅಲ್ಲಿ ಅಂತೇಳಿ ಹೇಳ್ತಾರೆ ಸ್ತ್ರೀಯರಿಗೆ ಯಾವುದೇ ದೃಷ್ಟಿಯಲ್ಲಿ ನೋಡಿದರೂ ಕೂಡ ನಿರ್ಭಯಾಹ ಮಲಿನಾಸನಾ ಅಂದರೆ ಯಾವಾಗಲೂ ಕೊಳಕಿನಿಂದ ಕೂಡಿರುವವರು ಅಂತೇಳಿ ಹೇಳ್ತಾರೆ ಇದರಲ್ಲಿ ಶಿವಪುರಾಣದಲ್ಲಿ ಪ್ರತಿಯೊಬ್ಬರನ್ನೂ ದೂರಿದ್ದಾರೆ ಯಾರನ್ನು ವೈಯಕ್ತಿಕವಾಗಿ ಅಲ್ಲ ಇದು ಕಲಿಗಾಲದಲ್ಲಿ ಯಾವ ರೀತಿ ಎಲ್ಲ ರೀತಿಯ ವ್ಯಕ್ತಿಗಳು ಇರ್ತಾರೆ ಅಂತೇಳಿ ಹೇಳಿ ಹೇಳಿರುವಂಥದ್ದು ಕುಹಾವ ಖುಹಾವಭಾವನಿರತಃ ಕುಶೀಲ ಸ್ಮರವಿಹ್ವಲಾ ಜಾರಸಂಗರತಾ ನಿತ್ಯಂ ಸ್ವಸ್ವಾಮಿ ವಿಮು ಸ್ವಸ್ವಾಮಿ ವಿಮುಖಾ ತಥ ಅಂದರೆ ಈ ಸ್ತ್ರೀಯರು ಕೂ ಹಾವಭಾವನಿರತಾಹ ಅವರ ಹಾವಭಾವಗಳು ಹೇಗೆ ಕೆಟ್ಟದಾಗಿರ್ತದೆ ಯಾವ ರೀತಿ ಇರಬೇಕು ಆ ರೀತಿ ಇರುವುದಿಲ್ಲ ಉದಾಹರಣೆಗೆ ಬೇರೆ ಬೇರೆ ನಮ್ಮ ನಿಯಮಗಳು ಧರ್ಮಶಾಸ್ತ್ರಗಳಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಕೂದಲು ಬಾಚಬಾರ್ದು ಕೂದಲು ಹೆಣಿಬಾರ್ದು ಬಾಚಬಾರ್ದು ಎಲ್ಲರ ಆಮೇಲೆ ಬೇರೆ ಬೇರೆ ಇದೆ ಈ ರೀತಿ ನಿಯಮಗಳು ನಗ್ನ ಪೂರ್ಣ ನಗ್ನವಾಗಿ ಸ್ನಾನ ಮಾಡಬಾರ್ದು ಅಂದರೆ ತುಂಡು ಬಟ್ಟೆ ಇರಬೇಕು ಮೈಮೇಲೆ ಇವೆಲ್ಲ ಬೇರೆ ಬೇರೆ ನಿಯಮಗಳಿದೆ ಅದಕ್ಕೊಂದು ಕಾರಣವೂ ಕೂಡ ಇರ್ತದೆ ಅಂದರೆ ಅದು ಇನ್ನೊಬ್ಬರ ಮನಸ್ಸನ್ನು ಚಂಚಲಗೊಳಿಸುವಂಥ ವೇಷಭೂಷಣಗಳು ಇದನ್ನ ತೊಡಬಾರ್ದು ಅದು ನಮ್ಮ ಧರ್ಮ ಅಲ್ಲ ಹೀಗೆ ಬೇರೆ ಬೇರೆ ಇದೆ ಅದನ್ನೆಲ್ಲ ಬಿಟ್ಟಂಥವ್ರು ಹಾವಭಾವಾದಿಗಳಲ್ಲೂ ಅವರು ಅವರದು ಯಾವ ರೀತಿ ಚೇಷ್ಟೆಗಳು ಇರಬೇಕು ಈಗ ಸಾರ್ವಜನಿಕ ಸ್ಥಳದಲ್ಲಿ ಸ್ತ್ರೀ ಆದವರು ಆಗಲಿ ಪುರುಷನಾಗಲಿ ಯಾವ ರೀತಿ ಇರಬೇಕು ಅದನ್ನು ಬಿಟ್ಟು ಇರ್ತಾರೆ ಅಂಥೇಳಿ ಆ ರೀತಿ ಇರುವುದಿಲ್ಲ ಕುಹಾವಭಾವನಿರತಾ ಅವರ ಒಂದು ಯಾವುದು ಸುಲಕ್ಷಣವಾದಂತಹ ಸ್ತ್ರೀ ಯಾವ ರೀತಿ ಇರಬೇಕು ಎನ್ನತಕ್ಕಂಥದ್ದು ಅದನ್ನೆಲ್ಲ ಆ ಧರ್ಮವನ್ನು ಬಿಟ್ಟಿರ್ತಾರೆ ಕುಶೀಲ ಶೀಲ ಅಂದರೆ ನಡತೆ ಕೆಟ್ಟದಾಗಿರ್ತದೆ ಸ್ಮರ ವಿಹ್ವಲಾಹ ಯಾವಾಗಲೂ ಸ್ಮರ ಅಂದರೆ ಕಾಮ ವಿಹ್ವಲಾಹ ಅಂದರೆ ಅತಿಯಾದ ಕಾಮಾಸಕ್ತಿಯುಳ್ಳವರಾಗಿರ್ತಾರೆ ಜಾರಸಂಗರತಾಹ ನಿತ್ಯಂ ನಿತ್ಯವೂ ಕೂಡ ಜಾರರಂದರೆ ಪರಪುರುಷರ ಸಂಘ ಜಾರ ಜಾರೆ ಅಂತ ಹೇಳಿದರೆ ಪರಪುರುಷ ಪರಸ್ತ್ರೀ ಅನ್ನತಕ್ಕಂಥ ಅರ್ಥ ನಿತ್ಯವೂ ಅವರ ಸಂಘದಲ್ಲಿ ಇರ್ತಾರೆ ಸ್ವಸ್ವಾಮಿ ವಿಮುಖಾ ತಥಾ ಹಾಗೆಯೇ ತಮ್ಮ ಪತಿಯಲ್ಲಿ ಅನಾದರವುಳ್ಳವರಾಗಿರ್ತಾರೆ ಆಧಾರವಿಲ್ಲದವರು ಗೌರವವಿಲ್ಲದವರಾಗಿರ್ತಾರೆ ಇನ್ನೊಬ್ಬರನ್ನು ಹೊಗಳ್ತಾರೆ ಇನ್ನೊಬ್ಬರನ್ನ ಹೆಚ್ಚು ಓಲೈಸ್ತಾರೆ ತನಯಾ ಮಾತೃ ಪಿತ್ರೋಶ್ಚಕ್ತಿಹೀನಾದುರಾಶಯ ಅವಿದ್ಯಾಪಾಠಕನಿತ್ಯಂ ರೋಗಗ್ರಸಿತ ದೇಹಕಾ ಹಾಗೆಯೇ ಮಕ್ಕಳು ಹೇಗಿರ್ತಾರೆ ತನಯಾ ತನು ವಿಸ್ತಾರೆ ಅಂತೇಳಿ ನಮ್ಮ ದೇಹದ ವಿಸ್ತಾರವೇ ನಮ್ಮ ತನಯ ಅಂದರೆ ಮಗ ಅಥವಾ ಮಗಳು ತನಯ ಅಂದರೆ ಮಗಳು ತಂದೆ ತಾಯಿ ವಿಸ್ತಾರ ರೂಪವಾದದ್ದು ತನು ಅಂದರೆ ದೇಹ ತನಯ ಅಂದರೆ ಅದರ ವಿಸ್ತಾರ ಎಕ್ಸ್ಟೆನ್ಷನ್ ಮಾತೃ ಪಿತೃಶ್ಚ ಭಕ್ತಿಹೀನಾ ದುರಾಶಯ ತಂದೆ ತಾಯಿಗಳಲ್ಲಿ ತಂದೆ ತಾಯಿಗಳಲ್ಲಿ ಭಕ್ತಿ ಇಲ್ಲದೆ ಅವಿಧೇಯತೆಯಿಂದ ಕೂಡಿ ಕೆಟ್ಟ ಬುದ್ಧಿಯುಳ್ಳವರಾಗಿರ್ತಾರೆ ದುರಾಶಯ ಅವರ ಆಶಯ ಒಳ್ಳೇದಿರುವುದಿಲ್ಲ ಮನಸ್ಸಿನ ಯಾವುದು ಆಶಯ ಅಂತ ಹೇಳ್ತೇವಲ್ಲ ಅದು ಅಂತರಂಗದಲ್ಲಿ ತಂದೆ ತಾಯಿಯರ ಬಗ್ಗೆ ಅವಿದ್ಯಾಪಾಠಕ ನಿತ್ಯಂ ವಿದ್ಯಾಭ್ಯಾಸಾದಿಗಳಲ್ಲಿ ಮನಸ್ಸನ್ನು ಇಳದೇ ಇರತಕ್ಕಂಥವ್ರು ಮಕ್ಕಳು ಕಲಿಯುಗದಲ್ಲಿ ಅವಿದ್ಯಾಪಾಠಕ ವಿದ್ಯಾಪಾಠಕರಲ್ಲ ಅವಿದ್ಯೆ ಅಂದರೆ ವಿದ್ಯಾಪಾಠಕರಲ್ಲದವರು ಅಂತೇಳಿ ನಿತ್ಯವೂ ರೋಗಗ್ರಸಿತ ದೇಹಕಲಿಯುಗದಲ್ಲಿ ನಿತ್ಯವೂ ಆರೋಗ್ಯದಿಂದ ಅನಾರೋಗ್ಯದಿಂದ ಬಳಲುತ್ತಾ ಇರ್ತಾರೆ ರೋಗಾದಿಗಳಿಂದ ನರಳುತ್ತಾ ಇರ್ತಾರೆ ಅಂತೇಳಿ ಕಲಿಯುಗದಲ್ಲಿ ಮಕ್ಕಳು ಕೂಡ ಇದು ಭವಿಷ್ಯ ಪುರಾಣದಲ್ಲೂ ಬರ್ತದೆ ಇಂಥದ್ದು ಎತ್ತಷಾಂ ನಷ್ಟಬುಧ್ಧೀನ ಸ್ವಧರ್ಮತ್ಯಾಗಶೀಲೀನಾಂ ಪರಲೋಕೇಪೀಹ ಲೋಕೆ ಕಥಂ ಸೂತಗತಿರ್ಭವೆತ್ ಎಷ್ಟಾಂ ನಷ್ಟಬುದ್ಧಿನಾಂ ಇಂತಹ ಈ ರೀತಿಯಾಗಿ ನಷ್ಟಬುಧ್ಧಿಗಳು ನಿಜವಾದ ಸರಿಯಾದ ಬುದ್ಧಿ ಹೇಗಿರಬೇಕೋ ಅದನ್ನು ಕಳ್ಕೊಂಡವರಾಗಿ ನಷ್ಟ ಹೊಂದಿದವರಾದಂತಹ ಸ್ವಧರ್ಮತ್ಯಾಗಶೀಲಿನ ತಮ್ಮ ಧರ್ಮವನ್ನು ಬಿಟ್ಟಂತಹ ಗುಣವುಳ್ಳ ಪರಲೋಕೆ ಅಪಿ ಇಹ ಲೋಕೆ ಕಥಂ ಸೂತ ಗತಿರ್ಭವೇತ್ ಅಂಥವರಿಗೆ ಈ ಲೋಕದಲ್ಲಿ ಇಹಲೋಕದಲ್ಲಿ ಆಗಲಿ ಪರಲೋಕದಲ್ಲಿ ಆಗಲಿ ಹೇಗೆ ತಾನೇ ಒಳ್ಳೆಯ ಗತಿಯ ಉಂಟಾಗಬೇಕು ಒಳ್ಳೆಯ ಶೇಯಸು ಪ್ರೇಯಸ್ಸು ಉಂಟಾಗಬೇಕು ಈ ರೀತಿ ಯಾವುದು ಚಿತ್ತವಿಕಲತೆಯುಳ್ಳಂತಹ ಬುದ್ಧಿವಿಕಲತೆ ಇರತಕ್ಕಂತಹ ತಮ್ಮ ಧರ್ಮವನ್ನು ಬಿಟ್ಟಂತಹ ವ್ಯಕ್ತಿಗಳಿಗೆ ಇಹ ಲೋಕದ ಪರ ಶ್ರೇಯಸ್ಸು ಹೇಗೆ ಉಂಟಾದೀತು ಎಲ್ಲಿ ಸೂತ ಮುನಿ ಹೇಳು ಯಾವುದರಿಂದಾಗಿ ಇತಿ ಚಿಂತಾಕುಲಂ ಚಿತ್ತಂ ಜಾಯತೆ ಸತತ ಹಿಮನ್ನ ಪರೋಪಕಾರ ಸದೃಶೋ ನಾಸ್ತಿ ಧರ್ಮೋಪರ ಖಲೂ ಈ ರೀತಿಯಾದ ಚಿಂತೆಯಿಂದ ಆಕುಲವಾದಂತಹ ಚಿತ್ತವು ನಮ್ಮದಾಗಿದೆ ಸತತವು ಕೂಡ ಈ ಬಗ್ಗೆ ಚಿಂತಿಸ್ತಾ ಇದೆ ನಮ್ಮ ಮನಸ್ಸು ಅಂತೇಳಿ ಹೇಳ್ತಾರೆ ಶೌನಕಾದಿ ಮಹರ್ಷಿಗಳು ಕಲಿಯುಗದ ಜನರ ಉದ್ಧಾರ ಹೇಗಾದೀತು ಈ ರೀತಿಯಾಗಿ ನಡವಳಿಕೆ ಇರತಕ್ಕಂಥ ಕಲಿಯುಗದ ಜನರ ಬಗ್ಗೆ ಪರೋಪಕಾರ ದೃಷ್ಟಿಯಿಂದ ಅವರಿಗೆ ಉಪಕಾರ ಆಗಲಿ ಅವರಿಗೆ ಒಳ್ಳೆಯದಾಗಬೇಕು ಎನ್ನುವಂಥ ದೃಷ್ಟಿಯಲ್ಲಿ ನಮಗೆ ಯಾಕಂತ ಹೇಳಿದರೆ ಪರೋಪಕಾರಕ್ಕೆ ಸಮನಾದಂತಹ ಧರ್ಮ ಬೇರೆ ಇಲ್ಲ ಅಲ್ವೇ ಪರೋಪಕಾರವೇ ಶ್ರೇಷ್ಠವಾದದ್ದಲ್ವೇ ಧರ್ಮ ಹಾಗಾಗಿ ಆ ಜನ ಸರ್ವ ಕಲಿಯುಗದ ಜನರ ಹಿತಾರ್ಥವಾಗಿ ಅವರ ಉಪಕಾರಕ್ಕಾಗಿ ನಮ್ಮ ಮನಸ್ಸು ತುಡೀತಾ ಇದೆ ಈಗ ಇಂತಹ ಕಲಿಯುಗದ ಮಂದಿಗೆ ಶ್ರೇಯಸ್ ಯಾವುದರಿಂದ ಆದೀತು ಅಂಥೇಳಿ ಶೌನಕಾದಿ ಮುನಿಗಳು ಪ್ರಶ್ನಿಸ್ತಾರೆ ಸೂತ ಲಘು ಉಯನ ಯನೈಷ ಭವೆತ್ ಸದ್ಯೋ ಅಘನಾಶನ ಸರ್ವಸಿಂತವಿತ್ವ ಕೃಪೆಯ ತದ್ವದಾಧುನಾ ಹೇ ಸೂತ ಮುನಿಯೇ ಈ ಜನಗಳಿಗೆ ಲಘು ಉಪಾಯನ ಯಾ ಇವರಿಗೆ ಯಾವ ಒಂದು ಲಘುವಾದ ಉಪಾಯದಿಂದ ಸರಳವಾಗಿ ಬಹಳ ಶಾಟ್ಕಟ್ ಅಂತ ಹೇಳ್ತಾರೆ ಸಣ್ಣ ಉಪಾಯ ಸುಲಭೋಪಾಯದಿಂದ ಸದ್ಯ ಅಘನಾಶನ ತತ್ಕ್ಷಣವೇ ಬಹುಬೇಗ ಸದ್ಯವೇ ಅಘ ಪಾಪ ನಾಶ ಹೇಗಾಗಬಲ್ಲದು ಹೇಗಾಗಬಹುದು ಸರ್ವಸಿದ್ಧಾಂತವಿತ್ ತ್ವಂ ಹೇ ಸೂತಮುನಿಯೇ ನೀನು ಎಲ್ಲ ಸಿದ್ಧಾಂತಗಳನ್ನು ಬಲ್ಲವ ಸಮಸ್ತ ಸಿದ್ಧಾಂತ ತತ್ವಗಳನ್ನು ಬಲ್ಲವನಾದದರಿಂದ ತ್ವ ಹೀ ಕೃಪೆಯ ತದ್ವದ ಅಧುನಾ ಕೃಪೆಯಿಟ್ಟು ಇದಕ್ಕೆ ದಯವಿಟ್ಟು ಪರಿಹಾರ ಉಪಾಯವನ್ನು ಈಗಲೇ ಹೇಳುವವನಾಗುವು ಸದ್ಯ ಈಗಲೇ ಹೇಳು ಅಧುನಾ ಈಗ ವದ ಹೇಳು ಅಂತೇಳಿ ಪ್ರಶ್ನಿಸ್ತಾರೆ ಕೇಳ್ತಾರೆ ಪ್ರಾರ್ಥಿಸ್ತಾರೆ ಶೌನಕಾದಿ ಮಹರ್ಷಿಗಳು ಅಂದರೆ ಕುಲಪತಿ ಅಂತೇಳಿ ಹೇಳಿದರೆ ಈಗಾಗಲೇ ನಾವು ಹೇಳಿದ್ದೇವೆ ಹನ್ನೆರಡು ವರ್ಷಗಳ ಹನ್ನೆರಡು ವರ್ಷಗಳ ಸತ್ರಯಾಗವನ್ನು ಆಚರಿಸ್ತಕ್ಕಂಥವ್ರು ಎಷ್ಟೋ ಜನ ಅಲ್ಲಿ ಋತುಜರಿರ್ತಾರೆ ಋಷಿಮನುಗಳಿರ್ತಾರೆ ಹಾಗೆ ಅತಿಥಿಗಳಿರ್ತಾರೆ ಅವರನ್ನೆಲ್ಲ ಕೂಡಿಸಿಕೊಂಡು ಮಾಡತಕ್ಕಂಥ ಒಂದು ಸತ್ರಯಾಗ ಅಂದರೆ ಅದರಲ್ಲಿ ಯಜ್ಞಯಾಗಾದಿಗಳು ನಡೀತಾ ಇರ್ತವೆ ಜೊತೆಯಲ್ಲಿ ಸತ್ಸಂಗಾದಿಗಳು ಪ್ರವಚನಿಗಳು ನಡೀತಾ ಇರ್ತವೆ ವಿರಾಮ ಸಮಯದಲ್ಲಿ ಈ ರೀತಿಯಾಗಿ ಹನ್ನೆರಡು ವರ್ಷಗಳವರೆಗೆ ಎಡೆ ಎಡೆ ಬಿಡದೆ ಮಾಡತಕ್ಕಂತಹ ಇದಕ್ಕೆ ಸತ್ರಯಾಗ ಅಂತ ಹೇಳಿದ ದ್ವಾದಶ ವಾರ್ಷಿಕ ಸತ್ರಯಾಗ ಅಂತೇಳಿ ಹೇಳ್ತಾರೆ ಆ ಒಂದು ಸಮೂಹದ ಯಾರು ಯಜಮಾನ ಸ್ಥಾನದಲ್ಲಿ ಯಾರಿರ್ತಾನೆ ಅವನನ್ನು ಕುಲಪತಿ ಅಂತೇಳಿ ಹೇಳ್ತಾರೆ ಹಾಗೆ ಅಂತಾ ಕುಲಪತಿ ಈಗ ನಾವು ಉದಾಹರಣೆಗೆ ಯೂನಿವರ್ಸಿಟಿಯಲ್ಲಿ ಕುಲಪತಿ ಅಂತ ಹೇಳ್ತೇವೆ ವಿಶ್ವವಿದ್ಯಾನಿಲಯದಲ್ಲಿ ಅದೇ ರೀತಿಯಲ್ಲಿ ಅದು ಒಂದು ಯಜ್ಞ ಶಿಕ್ಷಣ ಯಜ್ಞ ಇದು ಆಧ್ಯಾತ್ಮಿಕ ಯಜ್ಞ ಅಂದರೆ ಶ್ರೇಯಸು ಜನರಿಗೆ ಯಾವುದರಿಂದ ಉಂಟಾಗ್ತದೆ ಅನ್ನತಕ್ಕಂಥ ಚಿಂತನೆ ಸತ್ ಸತ್ಸಂಗ ಇಲ್ಲಿ ನಡೀತಾ ಇರ್ತದೆ ಹಾಗೆ ಧಾರ್ಮಿಕ ಕಾರ್ಯಗಳು ಕೂಡ ನಡೀತಾ ಇರ್ತವೆ ಲೋಕಹಿತಾರ್ಥವಾಗಿ ಅದು ಸತ್ರಯಾಗ ಅದರ ಅಥವಾ ಯಜಮಾನ ಕುಲಪು ಕುಲಪತಿ ಅಂತೇಳಿ ಹೇಳುವಂಥದ್ದು ಇಲ್ಲಿ ಶೌನಕ ಹೇಳಿದ್ದಾರೆ ಕುಲಪತಿ ಅಂತೇಳಿ ಅಲ್ಲಿಗೆ ಬಂದಂತಹ ಸೂತ ಮುನಿಗಳು ದೇವೋಭವ ಹಾಗಾಗಿ ದೇವತಾ ಸ್ವರೂಪಿಯಾದಂಥ ಸೂತ ಮುನಿಗಳು ಇಲ್ಲಿ ಬಂದಿದ್ದಾರೆ ಅವರಿಂದ ಅನುಗ್ರಹವನ್ನು ಪಡೆಯೋದಕ್ಕೋಸ್ಕರ ಅವರ ಹತ್ರ ಈ ರೀತಿ ಪ್ರಾರ್ಥನೆ ಮಾಡಿ ತಮಗೆ ಲೋಕೋದ್ಧಾರದ ಕಲಿಯುಗದ ಮಂದಿಗಳ ಉದ್ಧಾರದ ದಾರಿಯನ್ನು ಸುಲಭವಾದ ಉಪಾಯವನ್ನು ದಯವಿಟ್ಟು ಹೇಳಬೇಕು ಅಂತೇಳಿ ಅವರನ್ನು ಪ್ರಶ್ನೆ ಮಾಡ್ತಾರೆ ವ್ಯಾಸೋವಾಚ ಇತ್ಯರ್ಣ್ಯವಚಸ್ತಾಂ ಮುನೀನಾ ಭಾವಿತಾತ್ಮನ ಮನಸ ಶಂಕರಂ ಸ್ಮೃತ್ವ ಸೂತಃ ಪ್ರೋವಾಚ ಮುನಿನ್ ವ್ಯಾಸರು ಹೇಳ್ತಾರೆ ಜಿತೇಂದ್ರಿಯರಾದ ಆ ಮುನಿಗಳು ಹೇಳಿದ ಈ ಮಾತನ್ನು ಕೇಳಿ ಸೂತ ಪೌರಾಣಿಕನು ಮನಸ್ಸಿನಲ್ಲಿ ಪರಮೇಶ್ವರನನ್ನ ಸ್ಮರಿಸಿ ಆ ಮುನಿಗಳನ್ನು ಕುರಿತು ಹೀಗೆ ಹೇಳಿದನು ಯಾರು ಸೂತ ಅವರನ್ನು ಕುರಿತು ಹೇಳಿ ಹೀಗೆ ಹೇಳಿದ ಅಂತೇಳಿ ವ್ಯಾಸರು ಹೇಳ್ತಾರೆ ಅಂದರೆ ಇತ್ಯ ಈ ಯಾ ಅವರ ಪ್ರಶ್ನೆಯನ್ನು ಕೇಳಿ ಆಕರ್ಣ್ಯ ಕರ್ಣ ಕಿವಿ ಕರ್ಣ್ಯ ಅಂದರೆ ಕೇಳಿ ಆಕರ್ಣ್ಯ ಅಂಥೇಳಿ ಅಂದರೆ ಕೇಳಿ ವಚಃ ತೇಷಾಂ ಅವರ ಮಾತನ್ನ ಕೇಳಿ ಮುನಿನಾಂ ಭಾವಿತಾತ್ಮನಾಂ ಎಂತಹ ಮುನಿಗಳು ಜಿತೇಂದ್ರಿಯರಾದ ಆತ್ಮ ಅಂದರೆ ತನ್ನಂತಾನು ಭಾವಿತ ಆತ್ಮನಾಂ ಅನುಭಾವಿಗಳು ಆತ್ಮ ನಿಗ್ರಹವುಳ್ಳವರು ವಿಜಿತೇಂದ್ರಿಯರು ಆದಂತಹ ಆ ಮುನಿಗಳ ಮಾತನ್ನು ಕೇಳಿ ಮನಸಾ ಶಂಕರಂ ಸ್ಮೃತ್ವ ಸೂತ ತಾನ್ ಮುನೀನ್ ಆ ಮುನಿಗಳನ್ನು ಭಾವಿತಾತ್ಮರಾದ ಆ ಮುನಿಗಳನ್ನು ಕುರಿತು ಹೇಳ್ತಾರೆ ಹೇಗೆ ಮನಸಾ ಶಂಕರಂ ಸ್ಮೃತ್ವ ತಮ್ಮ ಅಂತರಂಗದಲ್ಲಿ ಮನಸ್ಸಿನಲ್ಲಿ ಆ ಪರಮೇಶ್ವರನನ್ನು ಶಂಕರನನ್ನು ಲೋಕ ಕಲ್ಯಾಣ ಕಾರ ಕಾರಕನನ್ನು ಶಂ ಉಂಟು ಮಾಡುವಂಥವ ಶಂ ಶುಭಂ ಕರೋಜಿ ಇ ಶಂಕರ ಅವನನ್ನು ಕುರಿತು ಅವನನ್ನು ಮನಸ್ಸಿನಲ್ಲೇ ಧ್ಯಾನಿಸಿ ಅಂತರಂಗದಲ್ಲಿ ಅವನ ಅನುಗ್ರಹವನ್ನು ಬೇಡ್ತಾ ಅವನ ಪುರಾಣ ಶಿವಪುರಾಣ ಲೋಕ ಕಲ್ಯಾಣಕರವಾದಂಥ ಶಿವಪುರಾಣದ ಒಂದು ಜ್ಞಾನವನ್ನು ನಿರಗ್ಗಳವಾಗಿ ಲೋಪದೋಷರಹಿತವಾಗಿ ಆ ಜ್ಞಾನವನ್ನು ಸ್ಮೃತಿಪಟಲಕ್ಕೆ ತಂದುಕೊಡು ಅಂತೇಳಿ ಪ್ರಾರ್ಥಿಸ್ತಾ ಅದರಿಂದ ಲೋಕ ಕಲ್ಯಾಣವನ್ನು ಉಂಟು ಮಾಡಲಿಕ್ಕೆ ನನಗೆ ಶಕ್ತಿ ಕೊಡು ಅದನ್ನು ಉಪದೇಶಿಸಲಿಕ್ಕೆ ಶಕ್ತಿ ಕೊಡುವೆ ಎಂಬತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತಾ ಮನಸಿನಲ್ಲಿ ಸ್ಮರಿಸಿ ಶಿವಸ್ಮರಣೆಯನ್ನು ಹರಸ್ಮರಣೆಯನ್ನು ರುದ್ರಸ್ಮರಣೆಯನ್ನು ಶಂಕರನ ಸ್ಮರಣೆಯನ್ನು ಮಾಡ್ತಾ ಸೂತಃ ಪ್ರೋವಾಚ ಪ್ರವಚನವನ್ನು ಆರಂಭಿಸ್ತಾನೆ ಶ್ರೇಷ್ಠವಾದಂತಹ ವಚನ ಪ್ರವಚನ ಪ್ರಕೃಷ್ಟವಾದ ವಚನ ಪ್ರೋವಾಚ ಏನು ಅಂತ ಹೇಳ್ತಾನೆ ತಾನ್ ಮುನೀನ್ ಆ ಮುನಿಗಳನ್ನು ಕುರಿತು ಶಿವಪುರಾಣದ ಕಥೆಯನ್ನು ಮುಂದೆ ಹೇಳಲಿಕ್ಕಿದ್ದಾನೆ ಇ ಶ್ರೀ ಶಿವಮಹಾಪುರಾಣೇ ಪ್ರಥಮ ವಿದ್ಯೇಶ್ವರ ಸಂಹಿತಾಂ ಮುನಿಪ್ರಶ್ನವರ್ಣನೋ ನಾಮ ಪ್ರಥಮೋಧ್ಯಾಯ ಇಲ್ಲಿಗೆ ಶ್ರೀ ಶಿವಮಹಾಪುರಾಣದ ಮೊದಲನೆಯದಾದಂತಹ ವಿದ್ಯೇಶ್ವರ ಸಂಹಿತೆಯಲ್ಲಿ ಮುನಿಗಳು ಸೂತನನ್ನು ಪ್ರಶ್ನೆ ಮಾಡಿದರು ಎಂಬಂತಹ ಮೊದಲನೇ ಅಧ್ಯಾಯವು ಮುಗಿದುದು ಹರ ಹರ ಮಹಾದೇವ ಶಂಭೋ ಶಂಕರ ಹರಿಹಿ ತತ್ಸ ಬ್ರಹ್ಮರ್ಪಣಮಸ್ತೂ